ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪ್ರೇರ್ಯ ಪ್ರೇರಕನಾಗಿ ಭಗವಂತ ಸುಖ ಅಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ ಆಯಾ ಜೀವನ ಸ್ವರೂಪಯೋಗ್ಯತೆ ಅಂತ ಕರ್ಮಾಚರಣೆಯನ್ನು ಮಾಡಿಸಿ ಸುಖ ಅಸುಖ ಆಯಾ ಜೀವರಿಗೆ ಸುಖ ದುಃಖಗಳನ್ನು ನೀಡ್ತಕ್ಕಂಥವನು ಭಗವಂತನೇ ಈಗ ಈ ಪದ್ಯದಲ್ಲಿ ಹೇಳ್ತಾರೆ ಜೀವ ಕೆಲವು ಸಲ ಸತ್ಕರ್ಮ ಮಾಡಿ ಸುಖವನ್ನೇ ಪಡಿತಾನೆ ದುಷ್ಕರ್ಮ ಮಾಡಿ ದುಃಖವನ್ನೇ ಹೊಂದುತ್ತಾನೆ ಯಾಕೆ ಸತ್ಕರ್ಮವನ್ನೇ ಮಾಡಿ ಸುಖವನ್ನೇ ಪಡೀಬೋದು ಆದರೆ ಪಡೆಯೋದಿಲ್ಲ ಯಾಕೆ ಅವನು ಅಸ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ ಆಯಾ ಜೀವರ ಸ್ವರೂಪಯೋಗ್ಯತೆ ಅಂತ ಪ್ರೇರಣೆ ಮಾಡಿ ಅವನಿಂದ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಬೇಕು ಅಂತಾದರೆ ಬಿಂಬರೂಪಿ ಕ್ರಿಯೆ ಅತ್ಯವಶ್ಯವಾಗಿ ಆಗಬೇಕು ಭಗವಂತನೂ ಕೂಡ ಅವನ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಪ್ರೇರಣೆ ಮಾಡ್ತಾನೆ ಹೊರತು ಅದರಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಮಾಡೋದಿಲ್ಲ ಇದನ್ನು ಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳ್ಕೊತಾರೆ ಅಜ್ಞಾನಿಗಳು ತಿಳ್ಕೋದಿಲ್ಲ ತಿಳ್ಕೊಳ್ಳೋದೇ ಇಲ್ಲ ಅಂತ ತಿಳಿಸ್ತಾರೆ ತೃಣಕೃತ ಆಲಯದೊಳಗೆ ಪೊಗೆ ಸಂಧಿಸಿ ಪ್ರಚಿತಿದ್ರದಲ್ಲಿ ಪೊರಮಟ್ಟ ನಲನಿರವನು ತೋರಿ ತೋರ ದಲಿಪ್ಪ ತೆರನಂತೆ ವನಜ ಚಾಂಡದುಳ್ಳ ಕಿಳಚೇತನ ರಥನು ವಿನುಳ ಹೊರಗಿದ್ದು ಕಾಣಿಸದೆ ಅನಿಮಿಷೇಷ ಸಕಲ ಮಳ್ಪನವರಂತೆ ತೃಣಕೃತ ಇಲ್ಲಿ ಹುಲ್ಲಿನ ಮನೆಯ ದುಷ್ಟಾಂತವನ್ನು ಕೊಡ್ತಾರೆ ದೇಹಕ್ಕೆ ಯಾಕೆ ಅಂತ ಕೇಳಿದ್ರೆ ಆ ಹುಲ್ಲಿನ ಮನೆ ಹೇಗೆ ಅಶಾಶ್ವತವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಸ್ಥೂಲ ದೇಹವು ಕೂಡ ಅಶಾಶ್ವತ ಶಾಶ್ವತ ಅಲ್ಲ ಆ ಹುಲ್ಲಿನ ಮನೆಯೊಳಗೆ ಹೊಗೆ ಸನ್ನಡಿಸಿ ಒಳಗೆಲ್ಲ ಹೊಗೆ ತುಂಬಿಕೊಂಡು ಪ್ರತಿ ಛಿದ್ರದಲ್ಲಿ ಕೂಡ ಪೊರಮಟ್ಟು ಅನಲ ನೇರವನ್ನು ಬೆಂಕಿ ಇರುವಿಕೆಯನ್ನು ತಿಳಿಸ್ತಾ ಇದೆ ಇಲ್ಲಿ ಹುಲ್ಲಿನ ಮನೆ ಯಾವುದು ದೇಹಕ್ಕೆ ಹೇಳ್ತಿರಕಂತಕ್ಕಂಥ ಅಸ್ಥಿರವಾಗಿರ್ತಕ್ಕಂಥದ್ದು ಹುಲ್ಲಿನ ಮೇಲೆ ಹೇಗೆ ಹುಲ್ಲು ಹೊಚ್ಚಿರ್ತಾರೋ ಅದೇ ರೀತಿಯಲ್ಲಿ ಈ ದೇಹದಲ್ಲೂ ಕೂಡ ಸಪ್ತ ಧಾತುಗಳಿಂದ ಆಗಿರ್ತಕ್ಕಂಥ ಹೊದ್ದಿಕೆ ಇರ್ತಕ್ಕಂಥದ್ದು ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿತ್ ಸಪ್ತ ಧಾತುಗಳಿಂದ ಈ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿ ಹುಲ್ಲಿನ ಮನೆ ಮೇಲೆ ಹೇಗೆ ಛಿದ್ರಗಳಿದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನವದ್ವಾರಗಳಿರ್ತಕ್ಕಂಥದ್ದು ಛಿದ್ರಗಳೇ ಮನಸ್ಸು ಪಂಚ ಜ್ಞಾನೇಂದ್ರಿಯ ಇತ್ಯಾದಿ ಅಲ್ಲಿ ಹುಲ್ಲಿನ ಮನೆಯಲ್ಲಿ ಅಗ್ನಿ ಇರೋದರಿಂದ ಹೊಗೆ ಆಡ್ತಾ ಇದೆ ಇಲ್ಲಿ ಹೊಗೆ ಯಾವುದು ಅಂತಾದ ಈ ಶರೀರದಲ್ಲಿ ಕರ್ಮಗಳು ಶರೀರದ ಸಪ್ತ ಧಾತುಗಳ ಆವರಣದ ಹೃದಯದಲ್ಲಿ ಜೀವ ವಾಸ ಮಾಡ್ತಾ ಅವನ ಜೊತೆಗೆ ಪ್ರೇರಕನಾಗಿ ಪರಮಾತ್ಮ ವಾಯುದೇವರು ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಇರತಕ್ಕಂಥದ್ದು ದೂರದಲ್ಲಿ ಬೆಟ್ಟ ಇದೆ ಬೆಟ್ಟದ ಮೇಲೆ ಹೊಗೆ ಹೊಗೆ ಕಂಡಾಗ ಏನಾಗುತ್ತೆ ಬೆಂಕಿಯ ಅಸ್ತಿತ್ವವನ್ನು ಜೀವ ಪರಿಕಲ್ಪನೆ ಮಾಡ್ಕೊತಾರೆ ದಾಸರು ಅದೇ ರೀತಿಯಾಗಿರ್ತಕ್ಕಂಥದ್ದನ್ನು ದೃಷ್ಟಾಂತ ಕೊಡ್ಬೋದಾಗಿತ್ತು ಆದರೆ ತೃಣಕೃತಾಲಯ ಅಂತ ಹುಲ್ಲಿನ ಮನೆಯ ದೃಷ್ಟಾಂತವನ್ನು ಕೊಟ್ಟಿಯರು ಯಾಕೆ ನಮ್ಮ ಶರೀರ ಬೆಟ್ಟದಂತೆ ಸ್ಥಿರ ಅಲ್ಲ ಅಸ್ಥಿರವಾಗಿರ್ತಕ್ಕಂಥದ್ದು ಅಶಾಶ್ವತವಾಗಿರ್ತಕ್ಕಂಥದ್ದು ಹುಲ್ಲಿನ ಮನೆ ಹೇಗೆ ಜೋರಾಗಿ ಗಾಳಿ ಬೀಸಿದ್ರೆ ಹಾರು ಹೋಗುತ್ತೋ ಅಥವಾ ಭಾರೀ ಮಳೆ ಬಂದರೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತೋ ಅಥವಾ ಬೆಂಕಿ ಬಿದ್ದರೆ ಸುಟ್ಟು ಹೋಗುತ್ತೋ ಮಣ್ಣಿನೊಳಗೆ ಸೇರಿ ಮಣ್ಣೆ ಆಗುತ್ತೋ ಹಾಗೆ ಈ ಪಾಂಚಭೌತಿಕ ಶರೀರವು ಕೂಡ ಅಸ್ಥಿರವಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಹಾನಿಗೆ ಧಕ್ಕೆಗೆ ಒಳಪಡ್ತಕ್ಕಂಥದ್ದು ಆದರೂ ಕೂಡ ಋಷಿ ತಪಸ್ಸು ಮಾಡ್ತಕ್ಕಂಥ ಪಾವನ ಸ್ಥಳ ಅಂದರೆ ಹುಳ್ಳಿನ ಪರ್ಣಕುಟೀರ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಸಾಧನ ಶರೀರವು ಕೂಡ ಪರ್ಣಕುಟೀರ ಇದ್ದಂತೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮ ವಾಸ ಮಾಡ್ತಕ್ಕಂಥ ಭವ್ಯ ಮಂದಿರ ಇದು ಸಾಧನೆ ಮಾಡಲಿಕ್ಕಾಗಿ ಕೊಟ್ಟಿರ್ತಕ್ಕಂಥ ಒಂದು ಭವ್ಯ ಮಂದಿರ ಅಂತ ಬೆಟ್ಟದಲ್ಲಿರ್ತಕ್ಕಂಥ ಬೆಂಕಿ ಹತ್ರ ಹೋದರೆ ಕಾಣುತ್ತೆ ಹುಲ್ಲಿನ ಮನೆಯೊಳಗಿರ್ತಕ್ಕಂಥ ಬೆಂಕಿ ಒಳಗೆ ಪ್ರವೇಶ ಮಾಡಿದರೆ ಕಾಣುತ್ತೆ ಆದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಭಗವಂತ ಅವ್ಯಕ್ತನಾಗಿರ್ತಾನೆ ಆದರೆ ಅವನಿಂದೂ ಕಾಣೋದೇ ಇಲ್ಲ ಅಂತ ಬಿಟ್ಟುಬಿಡೋಣ ಅವನ ಚಿಂತೆ ನಮಗೆ ಯಾಕೆ ಅಂದರೆ ಜ್ಞಾನಿ ಗೋಚರ ಅಂತ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ಅಂತಹ ಪರಮಾತ್ಮನನ್ನು ಶಾಸ್ತ್ರಜನ್ಯ ಜ್ಞಾನದಿಂದನೇ ತಿಳ್ಕೊಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಶಾಸ್ತ್ರ ಶ್ರವಣಾದಿಗಳಿಂದಲೇ ಭಗವಂತನನ್ನು ತಿಳ್ಕೋಬೇಕು ಹಾಗಾದಾಗ ಅಂತರ್ಮುಖಿಗಳಾಗಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಹೇಳ್ದಂಗೆ ನಿರಂತರವಾಗಿ ಪರಮಾತ್ಮನನ್ನ ಕುರಿತು ಧ್ಯಾನಾದಿಗಳನ್ನು ಶ್ರವಣಾದಿಗಳನ್ನು ನಡೆಸ್ದಾಗ ಮಾತ್ರ ಆ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ದರ್ಶನ ಅನ್ನೋದಾಗಲಿಕ್ಕೆ ಸಾಧ್ಯ ಹೊಗೆಯನ್ನು ಕಂಡಾಗ ಬೆಂಕಿ ಇರಲೇಬೇಕೋ ಅಥವಾ ಇದ್ದೇ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಎತ್ತರ ಧೂಮ ತತ್ರ ಅಂತ ಬೆಂಕಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣದೇ ಇದ್ದರೂ ಹೊಗೆಯ ದರ್ಶನ ಬೆಂಕಿಯ ಇರುವಿಕೆಯನ್ನು ನಮಗೆ ತಿಳಿಸುತ್ತೆ ಹೇಗೆ ಅಂದರೆ ಮಹಾನಸವತ ಅಂತ ದೃಷ್ಟಾಂತ ಅಡಿಗೆ ಮನೆ ಒಳಗೆ ಹೊಗೆ ಇದೆ ಬೆಂಕಿ ಇದೆ ಅಂತ ಅದೇ ರೀತಿಯಾಗಿ ಇಷ್ಟೆಲ್ಲ ಚೇಷ್ಟೆ ಜೀವನಿಂದ ನಡೀತಾ ಇದೆ ಅಂತಾದರೆ ಒಳಗೆ ಭಗವಂತ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಗೋಚರ ಆಗದೇ ಇದ್ದರೂ ಪ್ರತಿಯೊಬ್ಬ ಜೀವಿಯ ಪ್ರತಿಯೊಂದು ಕಾರ್ಯನೂ ಕೂಡ ಭಗವಂತನಿಂದಲೇ ನಡೆಸಲ್ಪಡುತ್ತೆ ಹೊರತು ಬೇರೆ ಅಲ್ಲ ಹೀಗೆ ಆ ಭಗವಂತನ ಅಸ್ತಿತ್ವವನ್ನು ಇರುವಿಕೆಯನ್ನು ತಿಳ್ಕೋಬೇಕು ಇದನ್ನು ಜ್ಞಾನಿಗಳು ಮಾತ್ರ ತಿಳ್ಕೊತಾರೆ ತೇನವಿನ ತೃಣಮಪಿಲ ಚಲತಿ ಅವನಿಲ್ಲ ಅಂತ ಆದರೆ ಯಾವ ಕೆಲಸವೂ ಕೂಡ ಆಗಲ್ಲ ಹುಲ್ಲಿನ ಮನೆಯೊಳಗೆ ಹೊರಗೆ ಒಳ ಹೊರಗೆ ವ್ಯಾಪಿಸಿರ್ತಕ್ಕಂಥ ಹೊಗೆ ಇದೆಯಲ್ಲ ಅದು ಸಾಧಾರಣ ಹೊಗೆಯಲ್ಲ ಹೋಮ ಮಾಡಿರ್ತಕ್ಕಂಥದ್ರಿಂದ ಬಂದ ಧೂಮ ಹೊಗೆ ಅದು ಮೋಕ್ಷ ಸಾಧನಭೂತವಾಗಿರ್ತಕ್ಕಂಥ ಪವಿತ್ರ ಯಜ್ಞಾದಿ ಕರ್ಮಗಳ ಸಂಕೇತ ಅಂತ ತಿಳ್ಕೊಬೇಕು ಅದೇ ರೀತಿಯಾಗಿ ಹೊಗೆಯಿಂದ ಪರಮಾತ್ಮನನ್ನ ಅಂದ್ರೆ ಬೆಂಕಿ ಅಸ್ತಿತ್ವವನ್ನ ತಿಳ್ಕೊಂಡಂತೆ ಇಲ್ಲಿ ಹೋಗೆ ಅಂದ್ರೆ ಕರ್ಮಗಳು ತ್ರಿಕರ್ಣಪೂರ್ವಕವಾಗಿ ಕಾಯ ವಾಚ ಮನಸ್ಸ ಮಾಡ್ತಕ್ಕಂಥ ಭಗವತ್ ಸೇವಾರೂಪವಾಗಿರ್ತಕ್ಕಂಥ ಕರ್ಮಗಳೇ ಹೊಗೆ ಆ ಹೊಗೆ ಒಳಗು ಹೊರಗು ವ್ಯಾಪಿಸಿದೆ ಅಂತ ಆದರೆ ಕರ್ಮ ಪ್ರೇರಕನಾಗಿರ್ತಕ್ಕಂಥ ಭಗವಂತನ ಅಸ್ತಿತ್ವವನ್ನು ನಮಗೆ ತಿಳಿಸ್ಕೊಡತ್ತೆ ಭಗವಂತನಿಂದರೆ ಎಲ್ಲ ಕರ್ಮಗಳು ಕೂಡ ನಡೆಸಲ್ಪಡ್ತಕ್ಕಂಥದ್ದು ಅನಲ ನೀರವನ್ನು ತೋರಿ ತೋರೋದಲ್ ಇಪ್ಪತ್ತೆರನಂತೆ ಹೊಗೆ ಅಸ್ತಿತ್ವವನ್ನು ತೋರಿಯೂ ತೋರದಂತೆ ಇರುತ್ತೆ ಹಂಗಂದ್ರೇನು ಒಂದು ಪ್ರಶ್ನೆ ಬಂದರೆ ಬೆಂಕಿ ತನ್ನನ್ನು ತಾನು ತೋರಿಯೂ ತೋರದಂತೆ ಇರುತ್ತೆ ಅಂತಂದರೆ ಒಪ್ಬೋದು ಹುಲ್ಲಿನ ಮನೆಯೊಳಗಿರ್ತಕ್ಕಂಥ ಬೆಂಕಿ ಒಳಗೆ ಹೋದರೆ ತೋರತ್ತೆ ಅಥವಾ ಕಾಣಿಸತ್ತೆ ಹೊರಗೆ ನಿಂತರೆ ಕಾಣಿಸೋದಿಲ್ಲ ಮನೆ ಹೊರಗೆ ತುಂಬಿರ್ತಕ್ಕಂಥ ಹೋಗೆ ತೋರಿ ತೋರದಂತೆ ಎರಡೂ ರೀತಿಯಾಗಿರ್ಲಿಕ್ಕೆ ಸಾಧ್ಯನಾ ದೂರದಿಂದನೂ ಕೂಡ ಹೋಗೆ ಕಾಣತ್ತೆ ತಾನೇ ಅಂತ ಪ್ರಶ್ನೆ ಬಂದರೆ ಹೊಗೆ ಬೆಂಕಿಯನ್ನು ನಮ್ಮ ಊಹೆಗೆ ಅಂದರೆ ಹೊ ಒಳಗಣ್ಣಿಗೆ ಅಡುಗೆ ಮನೇಲಿ ನೋಡಿದ್ದೀವಿ ಇದೆ ಅಂತಾದರೆ ಬೆಂಕಿ ಇದೆ ಅಂತ ಅರ್ಥ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಗಾದೆ ಅದೇ ರೀತಿಯಾಗಿ ಹೊರಗಣ್ಣಿಗೆ ತೋರದೆ ಒಳಗಣ್ಣಿಗೆ ತೋರಿ ಇರುತ್ತೆ ಅದೇ ರೀತಿಯಾಗಿ ಭಗವಂತ ಶರೀರದೊಳಗೆ ನಮ್ಮೊಳಗೆ ಇದ್ದಾನೆ ಅಂತ ಅವನ ಅಸ್ತಿತ್ವವನ್ನ ಅವನು ಜೀವರಿಗೆ ಮಾಡ್ತಕ್ಕಂಥ ಪ್ರೇರಣೆ ಒಳಗಣ್ಣಿಗೆ ತೋರಿಸ್ತಾನೆ ಹೊರಗಣ್ಣಿಗೆ ಅಜ್ಞಾನಿಗಳಿಗೆ ತೋರಿಸೋದಿಲ್ಲ ಜ್ಞಾನಿಗಳಾದವರು ಭಗವಂತನ ಇರುವಿಕೆಯಿಂದಲೇ ಇಷ್ಟೆಲ್ಲ ಚೈತನ್ಯಭರಿತನಾಗಿ ಜೀವ ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಅಂತ ತಿಳ್ಕೊತಾರೆ ಯಾಕೆಂತ ಕೇಳಿದ್ರೆ ಸಕಲ ಕರ್ಮವ ಮಾಳ್ಪನವರಂತೆ ಜೀವನ ಸ್ವರೂಪಯೋಗ್ಯತೆಯನ್ನು ಕಿಂಚಿತ್ತೂ ಬದಲಾವಣೆ ಮಾಡದೆ ತಾನು ಸರ್ವಶಕ್ತ ಸರ್ವ ಸಮರ್ಥ ಆಗಿದ್ದರೂ ಕೂಡ ಜೀವನ ಯೋಗ್ಯತೆ ಎಷ್ಟೋ ಅಷ್ಟೆ ಕರ್ಮಗಳನ್ನು ತಾನು ಮಾಡಿ ಅವನಿಂದ ಮಾಡಸ್ತಾನೆ ಭಗವಂತನ ಕರ್ಮ ಜೀವರ ಕರ್ಮದಂತನೇ ಇರೋದರಿಂದ ಜೀವರೇ ಮಾಡಿದಂತೆ ಕಾಣೋದ್ರಿಂದ ಭಗವಂತನ ಅಸ್ತಿತ್ವವನ್ನು ತೋರಿ ತೋರದಲೆ ಜ್ಞಾನಿಗಳಿಗೆ ತೋರ್ತಾನೆ ಅಜ್ಞಾನಿಗಳಿಗೆ ತೋರೋದಿಲ್ಲ ಅದಕ್ಕೆ ತೋರಿ ತೋರದಲೆ ಅಂತ ಅನಲ ನೆರವನ್ನು ತೋರಿ ತೋರದಲ್ಲಿ ಅಂತ ಪ್ರಯೋಗ ಅಥವಾ ಹೊಗೆ ದೂರದಲ್ಲಿದ್ದರೂ ಕೂಡ ಎಲ್ಲರಿಗೂ ಸ್ಪಷ್ಟವಾಗಿ ಹೋಗೆ ಅಂತ ಕಾಣಲ್ಲ ಹುಲ್ಲಿನ ಮೇಲೆ ಹುಲ್ಲಿನ ಮನೆ ಮೇಲೆ ಹೋಗೆ ಕಂಡರೂ ಕೂಡ ದೂರದಿಂದ ನೋಡೋರಿಗೆ ಅಥವಾ ಹೊಗೆಯ ಪರಿಚಯನೇ ಇಲ್ಲದೇ ಇದ್ದವರಿಗೆ ದಟ್ಟವಾಗಿರ್ತಕ್ಕಂಥ ಮಂಜು ಅಥವಾ ಇಬ್ನಿ ಬಿದ್ದು ಇದ್ದಂಗೆ ಕಾಣುತ್ತೆ ಅವರಿಗೆ ಹೊಗೆ ಬೆಂಕಿ ಇದೆ ಅನ್ನೋ ಜ್ಞಾನವನ್ನು ಕೊಡೋದಿಲ್ಲ ಯಾಕಂದರೆ ಮಂಜು ಅಥವಾ ಇಬ್ನಿಗೂ ಆ ಹೊಗೆಗೂ ವ್ಯತ್ಯಾಸ ಇತ್ಯಾದಿ ಯಾವ ಜ್ಞಾನವೂ ಅವನಿಗೆ ಇರೋದಿಲ್ಲ ಹೊಗೆ ಇದ್ಮೇಲೆ ಬೆಂಕಿ ಇರಲೇಬೇಕು ಅನ್ನೋ ಪರಿಕಲ್ಪನೆಯೂ ಇಲ್ಲದೆ ಇದ್ದವನಿಗೆ ಹೊಗೆನೂ ಒಂದೇ ರೀತಿಯಾಗಿ ಕಾಣುತ್ತೆ ಇಬ್ನಿ ಅಥವಾ ಮಂಜು ಅದು ಅದೇ ರೀತಿಯಾಗಿ ಕಾಣುತ್ತೆ ಅದೇ ರೀತಿಯಾಗಿ ಕೆಲವರಿಗೆ ಅಂದರೆ ಅಜ್ಞಾನಿಗಳಿಗೆ ಭಗವಂತ ಮಾಡಿಸ್ತಕ್ಕಂಥ ಕರ್ಮ ಜೀವರ ಕರ್ಮ ಅಂತಲೇ ತೋರತ್ತೆ ಹೊರತು ಅದು ಭಗವಂತ ಅಂತರ್ಯಾಮಿತ್ವೇನ ಇದ್ದು ಪ್ರೇರಕನಾಗಿ ಆ ಜೀವನ ಸ್ವರೂಪಯೋಗ್ಯತೆ ಅಂತೆ ಮಾಡಸ್ತಾನೆ ಅಂತ ಗೊತ್ತಾಗೋದೇ ಇಲ್ಲ ಯಾರು ಈ ರೀತಿಯಾಗಿ ಭಗವಂತನ ಆ ಕರ್ಮ ಮಾಡಿಸುವಂಥ ಈ ಮಹತ್ ಕಾರ್ಯವನ್ನು ಯಥಾವತ್ತಾಗಿ ಯಥಾರ್ಥವಾಗಿ ತಿಳ್ಕೊತಾರೋ ಅವರಿಗೆ ಮಾತ್ರ ತೋರತ್ತೆ ಉಳಿದವರಿಗೆ ತೋರಲ್ಲ ಅದಕ್ಕೆ ತೋರಿ ತೋರದಲೆ ಅಥವಾ ಹೊಗೆ ಅಂತ ಆದರೆ ಮೂರನೇ ರೀತಿಯಾಗಿ ಹೇಳೋದಾದರೆ ಹೋಮ ಧೂಮ ಹೋಮ ಮಾಡಿದಾಗ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಬರುತ್ತಲ್ಲ ಆ ಧೂಮ ಹೊಗೆ ಅದು ಯಾಗ್ನೇ ಅಸ್ತಿತ್ವವನ್ನು ನಮಗೆ ತಿಳಿಸ್ಕೊಡತ್ತೆ ಯಾಗ ಅಂದ್ರೇನು ಅದರ ಮಹತ್ವ ಏನು ಇದರಲ್ಲಿ ನಂಬಿಕೆ ಇಲ್ಲದೇ ಇದ್ದವರಿಗೆ ಭಗವಂತನನ್ನು ಕೂರಿತು ಅಗ್ನೇಂತರ್ಗತನಾಗಿರ್ತಕ್ಕಂಥ ಹರಣಿಪತಿ ಪರಶುರಾಮನಿಗೆ ಹವಿಸನ್ನ ಅರ್ಪಣೆ ಮಾಡೋದು ಇತ್ಯಾದಿ ಎಲ್ಲ ಆ ಮೂಲಕ ದೇವತೆಗಳಿಗೆ ಅನ್ನ ಸಮರ್ಪಣೆ ಇತ್ಯಾದಿ ಯಾವುದು ಅರ್ಥ ಆಗದೆ ಇದ್ದವರಿಗೆ ವೈಶ್ವದೇವಾದಿ ಯಜ್ಞಗಳೇ ಆಗಲಿ ಅಥವಾ ಅಶ್ವಮೇಧಾದಿ ಯಜ್ಞಗಳಿರ್ಬೋದು ಹವಮಾನ ಹೋಮ ಇತ್ಯಾದಿ ಬೇರೆ ಬೇರೆ ಯಜ್ಞಗಳನ್ನು ಬೇರೆ ಬೇರೆ ನಿಮಿತ್ತದಿಂದ ಮಾಡುವಂಥದ್ದಿದೀರಾ ಯಾವ ಪರಿಕಲ್ಪನೆಯ ಬಗ್ಗೆ ಜ್ಞಾನವೇ ಇಲ್ಲದೆ ಇದ್ದವ್ರಿಗೆ ಯಾಗ ಹೋಮ ಅಂದರೆ ತುಪ್ಪ ಹವಿಸನ್ನು ಅಗ್ನಿಯಲ್ಲಿ ಹಾಕಿ ಅಪವ್ಯಯ ಮಾಡ್ತಾರೆ ವ್ಯರ್ಥ ಮಾಡ್ತಾರೆ ಹಾಳು ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಅಂತ ಮಾತಾಡ್ತಾರೆ ಅವರಿಗೆ ಬೆಂಕಿ ಬರೀ ಬೆಂಕಿಯಂತೆ ತೋರುತ್ತೆ ಹೊರತು ಯಾಗ ಅಗ್ನಿ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಅಗ್ನಿ ಅಂತ ತಿಳಿಯೋದೇ ಇಲ್ಲ ಅದೇ ರೀತಿಯಲ್ಲಿ ಜೀವರ ಕರ್ಮ ಭಗವಂತನಿಂದ ಪ್ರೇರಿತ ಭಗವಂತ ಪ್ರೇರಣೆ ಮಾಡದೇ ಇದ್ದರೆ ಜೀವನಿಗೆ ಸತ್ಕರ್ಮ ದುಷ್ಕರ್ಮ ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಬಳದೇ ಇದ್ದವರಿಗೆ ಜೀವರ ಕರ್ಮ ಅನಾದಿಯಾಗಿ ಇರ್ತಕ್ಕಂಥ ನಿತ್ಯಾಭಿಯೋಗಿಯಾಗಿರ್ತಕ್ಕಂಥ ಜೀವನ ಜೊತೆಗೆ ಇರ್ತಕ್ಕಂಥ ಭಗವಂತನ ಅಸ್ತಿತ್ವವನ್ನು ತಿಳಿದವರಿಗೆ ತೋರ್ತಾನೆ ತಿಳಿದೇ ಇದ್ದವರಿಗೆ ನಂಬದೇ ಇದ್ದವರಿಗೆ ತೋರೋದಿಲ್ಲ ಅಥವಾ ಹೊಗೆ ಅಂದರೆ ಭಗವಂತ ಜೀವನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕ ಇದ್ದು ಮಾಡ್ತಕ್ಕಂಥ ಕರ್ಮ ಅಂತ ಇಟ್ಕೊಂಡ್ರೆ ಬೆಂಕಿ ಜೀವನ ಸ್ವರೂಪಯೋಗ್ಯತೆ ಜೀವನ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಜೀವನ ಪ್ರೇರಣೆ ಮಾಡ್ತಾನೆ ಆದ್ದರಿಂದ ಹೊಗೆ ಬೆಂಕಿ ಅಸ್ತಿತ್ವವನ್ನು ಯಾವ ರೀತಿಯಾಗಿ ತಿಳಿಸತ್ತೋ ಅದೇ ರೀತಿಯಾಗಿ ಭಗವಂತ ಜೀವನದಲ್ಲಿ ಮಾಡ್ತಕ್ಕಂಥ ಕರ್ಮ ಆ ಜೀವನ ಯೋಗ್ಯತೆ ಏನು ಅನ್ನೋದನ್ನು ತೋರಿಸುತ್ತೆ ತಾನು ತನ್ನನ್ನು ಮಾತ್ರ ತೋರಿಸೋದಲ್ಲ ಜ್ಞಾನಿಗಳಿಗೆ ಮಾತ್ರ ತೋರಿಸುತ್ತೆ ಅಜ್ಞಾನಿಗಳಿಗೆ ತೋರದಲೇ ಆ ಭಗವಂತ ಅಂತರ್ಯಾಮಿತ್ವೇನೆ ಇದ್ದು ಸಕಲ ಜೀವರಿಂದ ಸಾತ್ವಿಕ ರಾಜಸಾ ತಾಮಸ ಮುರು ವಿಧ ಜೀವರಿಂದ ಕರ್ಮವನ್ನು ಜ್ಞಾನಿಗಳು ಮಾತ್ರ ಭಗವಂತ ಮಾಡ್ತಕ್ಕಂಥ ಕರ್ಮಗಳನ್ನು ಕಾಣುವಂತಹ ಯೋಗ್ಯತೆಯನ್ನು ಪಡ್ಕೊಂಡಿರ್ತಾರೆ ಹೊರತು ಅಜ್ಞಾನಿಗಳಲ್ಲ ಆದ್ದರಿಂದ ಜ್ಞಾನಿಗಳಿಗೆ ಜೀವಯೋಗ್ಯತೆ ಏನು ಅಂತ ತೋರ್ತಾರೆ ಅಜ್ಞಾನಿಗಳಿಗೆ ತೋರದೇ ಇರ್ತಾನೆ ಭಗವಂತ ಜ್ಞಾನಿಗಳಿಗೆ ಭಗವಂತನ ವಿಶೇಷ ವಿಭೂತಿ ರೂಪ ಇವನಲ್ಲಿದೆ ಅದ್ ಅದರಿಂದ ಭಗವಂತ ಇವನಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಮಾನ್ಯರಿಗಿಂತ ಉತ್ತಮವಾಗಿರ್ತಕ್ಕಂಥ ಕರ್ಮಗಳನ್ನು ಇವನ ಮೂಲಕ ಮಾಡಿಸ್ತಾನೆ ಅನ್ನೋ ಚಿಂತನೆಯನ್ನು ಕೊಡ್ತಾನೆ ಅದನ್ನು ಗೀತೆಯಲ್ಲಿ ಕೃಷ್ಣ ಹೇಳೋದು ವಿಮೂಢಾ ನಾನು ಪಶ್ಯಂತ ಪಶ್ಯಂತಿ ಜ್ಞಾನ ಹೀಗೆ ಭಗವಂತ ಅಖಿಲ ಜೀವನ ತನುವಿನೊಳಹೊರಗಿದ್ದು ಕಾಣಿಸದೆ ಅಂತ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳ ಒಳಗೆ ಹೊರಗೆ ನಿಂತು ಆಯಾ ಜೀವರನ್ನು ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ ಅನಿವಿಶೇಷನು ಸಕಲ ಕರ್ಮವ ಮಾಳ್ಪನವರಂತೆ ಜೀವ ಇದನ್ನು ತಿಳ್ಕೊಳ್ಳೋ ಪ್ರಯತ್ನೇ ಮಾಡಲ್ಲ ನೇತ್ರೇಂದ್ರಿಯ ಅಥವಾ ಕಣ್ಣು ಅಲ್ಲಿ ಅದಕ್ಕೆ ಸೂರ್ಯ ಚಂದ್ರನ ಅಭಿಮಾನಿಗಳನ್ನಾಗಿಟ್ಟು ವಾಯುದೇವರು ಮತ್ತು ಪರಮಾತ್ಮ ಅಲ್ಲಿದ್ದು ಒಳ್ಳೆಯದು ಕೆಟ್ಟದು ಎರಡು ದೃಶ್ಯಗಳನ್ನು ನೋಡುವಂಥ ಭಾಗ್ಯವನ್ನು ಕೊಟ್ಟಿರ್ತಾನೆ ಆ ಜೀವರ ಸ್ವರೂಪಯೋಗ್ಯತೆಯಂತೆ ಆದರೆ ಆ ಜೀವ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ನೇತ್ರೇಂದ್ರಿಯನ್ನು ಸಾಧನವನ್ನು ಕೊಟ್ಟಿರ್ತಕ್ಕಂಥ ಭಗವಂತನನ್ನು ತಿಳಿಯುವ ಪ್ರಯತ್ನವನ್ನು ಯಾವತ್ತೂ ಮಾಡೋದೇ ಇಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬಾಹ್ಯ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡ್ತಾನೆ ಆದರೆ ಒಳಗಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನೇ ಮಾಡಿಲ್ಲ ಯಾಕೆ ಅಂದರೆ ಅವನಜ್ಞಾನಿ ಅವನಿಗೆ ಶಾಸ್ತ್ರಜನ್ಯ ಶ್ರವಣಾದಿಗಳಿಂದ ಜ್ಞಾನ ಬಂತು ಅಂತಾದಾಗ ಅವನು ಬೇರೆ ಎಲ್ಲ ವಿಷಯಗಳಿಂದ ವಿಮುಖನಾಗಿ ತನ್ನ ಒಳಗಿರುವ ಆ ಪರಮಾತ್ಮನನ್ನು ನೋಡಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಯಾವತ್ತು ನೋಡ್ತೀನೋ ಅಂತ ಉತ್ಕಟತೆಯಿಂದ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂಥ ಭಕ್ತನಿಗೆ ಭಗವಂತ ತೋರಿ ತನ್ನ ಬಿಂಬರೂಪಿ ದರ್ಶನವನ್ನು ಕೊಡ್ತಾನೆ ಭಗವಂತ ಇಂತಹ ಪರಮಾತ್ಮ ಯಾರ್ಯಾರಲ್ಲಿ ಯಾವ್ಯಾವ ರೀತಿಯಾಗಿ ಕರ್ಮವನ್ನು ಮಾಡ್ತಾನೆ ಮೂರು ಜನದಲ್ಲೂ ಒಳಗೆ ಇದ್ದು ಅಂದರೆ ಅಖಿಲ ಜೀವರ ತನುವಿನ ಒಳ ಹೊರಗಿದ್ದು ಅನಿಮಿಶೇಷನು ಸಕಲ ಕರ್ಮವ ಮಾಳ್ಪರವರಂತೆ ಸಹಿ ಸರ್ವಸ್ಯ ಕರ್ತ ನಾಣ್ಯೋಸ್ತಿ ಕರ್ತ ಅಂತ ಅವನೇ ಸ್ವತಂತ್ರ ಕರ್ತ ಅಂತ ಶಾಸ್ತ್ರ ಹೇಳ್ತಾ ಇದೆ ಇನ್ನೊಬ್ಬ ಸ್ವತಂತ್ರ ಕರ್ತ ಅಂತ ಇಲ್ಲ ಜೀವರ ಕರ್ತೃ ಕರ್ತೃತ್ವ ಏನಿದ್ರು ಅಧೀನ ಅಂತ ಜೀವರಿಗೆ ಎಂತಹ ಕರ್ಮಗಳನ್ನು ಮಾಡಬೇಕು ಜ್ಞಾನ ಇಲ್ಲ ಹೇಗೆ ಮಾಡಬೇಕು ಗೊತ್ತಿಲ್ಲ ಯಾವ ರೀತಿಯಾಗಿ ಅನುಸಂಧಾನಾದಿಗಳನ್ನು ಮಾಡಬೇಕು ಸಂಕಲ್ಪ ಸಮರ್ಪಣೆ ಇತ್ಯಾದಿ ಯಾವ ಪರಿಜ್ಞಾನವೂ ಇಲ್ಲ ಈ ಏನು ಗೊತ್ತಿಲ್ಲದೆ ಇದ್ದರೂ ಕೂಡ ಕೆಲವು ಸಲ ಜ್ಞಾನ ಇದ್ದರೂ ಸಂಕಲ್ಪ ಮಾಡಲ್ಲ ಸಂಕಲ್ಪ ಮಾಡಿದ್ರೂ ಕರ್ಮವನ್ನು ಸರಿಯಾಗಿ ಪೂರೈಸೋದಿಲ್ಲ ಮಾಡಿದರೂ ಕೂಡ ಫಲವನ್ನು ಸರಿಯಾಗಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಮಧ್ಯದಲ್ಲಿ ಲೋಪದೋಷಗಳಾಗಿರ್ತವೆ ಯಾಕೆ ಅಂದರೆ ಅವರು ಅಶ್ ಅಶಕ್ತರಾಗಿರ್ತಕ್ಕಂಥವ್ರು ಅಸ್ವತಂತ್ರರಾಗಿರ್ತಕ್ಕಂಥವ್ರು ಆದ್ದರಿಂದ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನೇ ತನುವಿನ ಒಳಗೆ ಹೊರಗೆ ವ್ಯಾಪಿಸಿದ್ದು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಕರ್ಮವನ್ನು ಮಾಡಿ ಮಾಡಿಸ್ತಾನೆ ಹಂಗಾರೆ ಯಾರ್ಯಾರಲ್ಲಿ ಮಾಡಿಸ್ತಾರೆ ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದಲೇ ನಡೆಯುವಂಥದ್ದು ಅಕಸ್ಮಾತ್ ಭಗವಂತ ಪ್ರೇರಣೆ ಮಾಡಲಿಲ್ಲ ಅಂತಾದರೆ ಎಲ್ಲರೂ ನಿಶ್ಚೇಷ್ಟರಾಗಿ ಬಂಡೆಗಲ್ನಂತೆ ಹಾಗೆ ಇರ್ತಿದ್ರು ಜೀವ ತನ್ನ ಕಣ್ಣನ್ನು ತಾನೇ ನೋಡಿಕೊಳ್ಳಿಕ್ಕೆ ನೇರವಾಗಿ ಸಾಧ್ಯ ಇಲ್ಲ ಕನ್ನಡಿ ಅನ್ನೋ ಒಂದು ಉಪಾಧಿ ಇರಲೇಬೇಕು ಕನ್ನಡಿ ಅಥವಾ ದರ್ಪಣ ಸಂಸ್ಕೃತದಲ್ಲಿ ಹೇಳೋದಾದರೆ ದರ್ಪಣ ಅಥವಾ ಆದರ್ಶ ಇತ್ಯಾದಿ ಆದರೆ ಒಳಗಿರ್ತಕ್ಕಂಥ ಭಗವಂತನನ್ನು ನೋಡಲಿಕ್ಕೆ ಶಾಸ್ತ್ರ ಯೋನಿತ್ವ ಶಾಸ್ತ್ರ ಶ್ರವಣಾದಿಗಳ ಮೂಲಕವೇ ಭಗವಂತನನ್ನು ತಿಳ್ಕೊಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಒಂದು ವ್ಯಕ್ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ತಿಳ್ಕೋಬೇಕು ಅಂತ ಆದರೆ ನಮಗೆ ಇರ್ತಕ್ಕಂಥದ್ದು ಎರಡೇ ಮಾರ್ಗ ಒಂದು ಕೇಳಿ ತಿಳ್ಕೋಬೇಕು ಇಲ್ಲ ನೋಡಿ ತಿಳ್ಕೊಬೇಕು ನೋಡಿ ತಿಳಲಿಕ್ಕೆ ಅವನು ಜ್ಞಾನಿಗಳಿಗೆ ಮಾತ್ರ ಗೋಚರನಾಗಿರ್ತಕ್ಕಂಥವನು ಆದ್ದರಿಂದ ಸಾಮಾನ್ಯ ಜೀವರಿಗೆ ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಶಾಸ್ತ್ರಶ್ರವಣಾದಿಗಳಿಂದಲೇ ತಿಳ್ಕೋಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಹೀಗೆ ಶಾಸ್ತ್ರ ಶ್ರವಣಾದಿಗಳಿಂದ ಯಾರು ಪರಮಾತ್ಮನನ್ನು ತಿಳ್ಕೊತಾರೋ ಅವರಿಗೆ ತೋರಿ ತಿಳ್ಕೊಳಿಕೆ ಪ್ರಯತ್ನ ಮಾಡದೇ ಇರ್ತಕ್ಕಂಥ ಜೀವರಿಗೆ ತೋರದ ಲಿಪ್ಪ ಇದ್ದಂಗೆ ಇರ್ತಾನೆ ಭಗವಂತ ಹೀಗಿದ್ದರೂ ಕೂಡ ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಾಡ್ಪನವರಂತೆ ಅವ್ಯಕ್ತನಾಗಿದ್ದರೂ ಕೂಡ ಆಯಾ ಜೀವರ ಸ್ವರೂಪ ಯೋಗ್ಯತೆಯೇನು ಆ ರೀತಿಯಾಗಿ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಇದು ಪರಮಾತ್ಮನ ಕಾರುಣ್ಯ ಅಥವಾ ಔದಾರ್ಯ ಹೀಗೆ ಸರ್ವತ್ರ ವ್ಯಾಪ್ತನಾಗ್ತಾನೆ ಆಗಿರ್ತಾನೆ ಒಳಗೂ ಹೊರಗೂ ವ್ಯಾಪ್ತನಾಗಿರ್ತಾನೆ ಬೇರೆ ಯಾರೇ ಗುರುಗಳು ಮಾತಾಪಿತೃಗಳು ಸ್ನೇಹಿತರು ಬಂಧು ಬಾಂಧವರು ಪ್ರೇರಣೆ ಮಾಡಿದರೂ ಕೇವಲ ಹೊರಗಿನಿಂದ ಪ್ರೇರಣೆ ಮಾಡಬಲ್ಲರು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಬೋದೇ ಹೊರತು ಮಾಡಿ ಮಾಡಿಸೋದು ಸಾಧ್ಯ ಇಲ್ಲ ತನುವಿನ ಒಳಗೆ ಹೊರಗೆ ಎರಡೂ ಕಡೆ ವ್ಯಾಪ್ತತ್ವ ಅನ್ನೋದು ಸಾಧ್ಯ ಇಲ್ಲ ಎಲ್ಲವೂ ಸಾಧ್ಯ ಅನ್ನೋದು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಮಾತ್ರ ಅದರಿಂದ ಅವನೇ ಸರ್ವೋತ್ತಮ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣಾ